ಆರನೇ ಕಕ್ಷೆಯಲ್ಲಿ ಕೃಷ್ಣ ಮಹಿಷಿಯರು ಷಣ್ಮಹಿಷಿಯರ ಸ್ತುತಿ ಕಂಬುಪಾಣಿಯ ಪರಮ ಪ್ರೇಮ ನಿತಂಬಿಯರೆಂದನಿಪಲಕ್ಷಣ ಜಾಂಬವತಿ ಕಾಳಿಂದಿ ನೀಲ ಭದ್ರ ಸಖವಿಂದ ಎಂಬ ಷಣ್ಮಹಿಷಿಯರ ದಿವ್ಯ ಪದಾಂಬುಜಗಳಿಗೆ ನಮಿಪೆ ಮಮ ಹೃದಯಾಂಬರದೇ ನೆಲೆಸಲಿ ಬಿಡದೆ ತಮ್ಮರಸನೊಡಗೂಡಿ ಶಂಖಪಾಣಿಯಾಗಿರ್ತಕ್ಕಂಥ ಪರಮಾತ್ಮ ಪರಮ ಪ್ರೀತ್ಯಾಸ್ಪದರಾಗಿರ್ತಕ್ಕಂಥ ಪತ್ನಿಯರೆನಿಸಿರುವಂತಹ ಲಕ್ಷಣ ಜಾಂಬವತಿ ಕಾಳಿಂದಿ ನೀಲ ಭದ್ರ ಮಿತ್ರವಿಂದ ಅನ್ನೋ ಷಣ್ಮೇಶ್ಯರ ದಿವ್ಯ ಪಾದಕಮಲಗಳಿಗೆ ನಮಸ್ಕಾರವನ್ನು ಮಾಡ್ತೀನಿ ಅವರು ನನ್ನ ಹೃದಯ ಆಕಾಶದಲ್ಲಿ ತಮ್ಮ ಪತಿಯಾಗಿರ್ತಕ್ಕಂಥ ಶ್ರೀಕೃಷ್ಣನೊಂದಿಗೆ ಬಿಡದೆ ನೆಲೆಸಲಿ ಕಂಬು ಅಂದರೆ ಶಂಖ ಕಂಬು ಪಾಣಿ ಶಂಖಪಾಣಿ ಪಾಂಚನ್ಯ ಮೊದಲಾದವುಗಳನ್ನು ಕೈಯಲ್ಲಿ ಧಾರಣೆ ಮಾಡಿರುವಂತಹ ಶ್ರೀಕೃಷ್ಣ ನಿಥಂಬಿನಿ ಅಂದರೆ ಇಲ್ಲಿ ಸ್ತ್ರೀ ಇಲ್ಲಿ ಪತ್ನಿಯರು ಅಂತ ಅರ್ಥ ಸಖವಿಂದ ಅಂದರೆ ಮಿತ್ರಗಳಿಂದ ಲಕ್ಷಣಾದೇವಿ ಬಹಿಷ್ಠತ್ತು ಅನ್ನೋ ರಾಜನ ಪುತ್ರಿ ಬಹಳ ಲಕ್ಷಣವಂತಳಾಗಿದ್ದರಿಂದ ಲಕ್ಷಣ ಅಂತ ರಾಜ ನಾಮಕರಣವನ್ನು ಮಾಡಿದ್ದ ಇಪ್ಪತ್ತೇಳು ಸಲ್ಲಕ್ಷಣಗಳಿಂದ ಯುಕ್ತಳಾಗಿರ್ತಕ್ಕಂಥ ಲಕ್ಷಣಾದೇವಿ ರಮಾ ಬ್ರಹ್ಮಾದಿವಂದ್ಯನಾಗಿರ್ತಕ್ಕಂಥ ಸರ್ವ ಲಕ್ಷಣ ಸಂಪನ್ನನಾದ ಭಗವಂತನ ಪ್ರತಿಮೆಗೆ ಸರ್ವಾಲಂಕಾರವನ್ನು ಮಾಡಿ ಹಾಲೋ ಬೆಣ್ಣೆ ಮೊಸರು ಮೊದಲಾರ್ಥ ಪದಾರ್ಥಗಳನ್ನು ನಿತ್ಯ ನಿವೇದನ ಮಾಡಿ ಅದನ್ನೇ ಭೋಜನ ಮಾಡ್ತಾ ಸರ್ವೋತ್ತಮನಾದ ಪರಮಾತ್ಮನೇ ಪತಿಯಾಗಬೇಕು ಅಂತ ಪ್ರಾರ್ಥನೆಯನ್ನು ಮಾಡ್ತಾ ಭಗವಂತನ ಚಿಂತನೆಯಲ್ಲೇ ದೇಹತ್ಯಾಗವನ್ನು ಮಾಡ್ತಾಳೆ ದ್ವಾಪರ ಯುಗದಲ್ಲಿ ಮದ್ರರಾಜನ ಪುತ್ರಿಯಾಗಿ ಅವತಾರವನ್ನು ಮಾಡ್ತಾಳೆ ರಾಜ ಪುತ್ರಿಯ ಸ್ವಯಂವರವನ್ನು ಏರ್ಪಾಟು ಮಾಡಿ ಧನುರ್ಭಂಗವನ್ನು ಮಾಡಬೇಕು ಅಂತ ಒಂದು ಪಣವನ್ನು ಇಡ್ತಾನೆ ಆಗ ಶ್ರೀಕೃಷ್ಣ ಆ ಸಭಾಭವನಕ್ಕೆ ಬರ್ತಾನೆ ಧನುರ್ಭಂಗವನ್ನು ಮಾಡ್ತಾನೆ ಆ ಲಕ್ಷಣಾದೇವಿ ತಪಸ್ಸು ಸಾಫಲ್ಯ ಆಗತ್ತೆ ಶ್ರೀಕೃಷ್ಣ ಪರಮಾತ್ಮ ಅವಳನ್ನು ವರಿಸಿದ ವಿವಾಹ ಆದ ಇನ್ನು ಜಾಂಬವತಿ ಪೂರ್ವದಲ್ಲಿ ಸೋಮಪುತ್ರಿಯಾಗಿ ಅವತಾರ ಮಾಡುತ್ತಾಳೆ ಕನ್ಯಾವಸ್ಥೆಯಲ್ಲಿದ್ದಾಗಲೇ ವೈರಾಗ್ಯವನ್ನು ಹೊಂದಿ ಸರ್ವೇಂದ್ರಿಯಗಳ ವ್ಯಾಪಾರಗಳನ್ನು ಪರಮಾತ್ಮನಿಗೆ ಅರ್ಪಣೆ ಮಾಡ್ತಾಳೆ ಗೋ ಬ್ರಾಹ್ಮಣರನ್ನು ಭಕ್ತಿಯಿಂದ ಪೂಜೆ ಮಾಡಿ ಸತ್ಕಾರ ಮಾಡುವಾಗ ಶ್ರೀನಿವಾಸನ ದರ್ಶನ ಭಾಗ್ಯವನ್ನು ಪಡಿತಾಳೆ ಆ ಪರಮ ಪುರುಷನಾದ ಸ್ತೋತ್ರ ಮಾಡ್ತಾಳೆ ಆ ಸಂದರ್ಭದಲ್ಲಿ ಮಹಾರದ್ರ ದೇವರ ಅವತಾರಭೂತರಾಗಿರ್ತಕ್ಕಂಥ ಜೈಗಿ ಶವ್ಯರ ದರ್ಶನ ಆಗತ್ತೆ ಆ ಜೈಗಿ ಮುನಿಗಳಿಂದ ಉಪದೇಶವನ್ನು ಕೂಡ ಪಡಿತಾಳೆ ಸದಾ ಸರ್ವೋತ್ತಮನಾದ ಭಗವಂತನ ಉಪಾಸನೆಯಲ್ಲಿ ಮಗ್ನನಾಗಿ ಋಷಿತೀರ್ಥದಲ್ಲಿ ಕೃಷ್ಣಾವತಾರ ಪರ್ಯಂತ ತಪಸ್ಸನ್ನು ಆಚರಣೆ ಮಾಡ್ತಾಳೆ ಆಮೇಲೆ ಯೋಗ ಶಕ್ತಿಯಿಂದ ದೇಹ ತ್ಯಾಗವನ್ನು ಮಾಡ್ತಾಳೆ ಅಷ್ಟೊತ್ತಿಗೆ ದ್ವಾಪರಯೋಗ ಪ್ರಾಪ್ತ ಆಗುತ್ತೆ ಜಾಂಬವಂತ ವೃಕ್ಷರಾಜನಾಗ್ತಾನೆ ಕರವಿಗಳ ಅಧಿಪತಿ ಅವನಿಂದ ಸಾಕಲ್ಪಟ್ಟು ಅವನ ಸಾಕುಪುತ್ರಿ ಆದ್ಲು ಅದರಿಂದ ಅವಳಿಗೆ ಜಾಂಬವತಿ ಅಂತ ಹೆಸರು ಬಂತು ಒಂದು ಸಲ ಈ ಸಮ್ಮಂತಕ್ಕಮಣಿಯ ಶೋಧನದ ಸಂದರ್ಭದಿಂದ ಕೃಷ್ಣ ಜಾಂಬವಂತನ ಗೊಹೆಯನ್ನು ಪ್ರವೇಶ ಮಾಡ್ತಾನೆ ಅವನ ಜೊತೆ ಯುದ್ಧ ಮಾಡ್ದ ಆಮೇಲೆ ಜಾಂಬವಂತನಿಗೆ ರಾಮಾವತಾರದ ದರ್ಶನವನ್ನು ಶ್ರೀಕೃಷ್ಣ ಪರಮಾತ್ಮ ಮಾಡಿಸ್ದ ಆಗ ಜಾಂಬವಂತ ಶ್ರೀಕೃಷ್ಣನ ಪಾದಾರವಿಂದಗಳಿಗೆ ಭಕ್ತಿಯಿಂದ ನಮಸ್ಕಾರ ಮಾಡಿ ಜಾಂಬವತಿ ದೇವಿಯನ್ನು ಅವನಿಗೆ ಕೊಟ್ಟು ವಿವಾಹವನ್ನ ಮಾಡಿದ ಸಮುದ್ರ ಮಥನ ಸಮಯದಲ್ಲಿ ಧನ್ವಂತ್ರಿ ರೂಪಿ ಪರಮಾತ್ಮ ಅಮೃತ ಕಲಶವನ್ನು ಹಿಡಿದು ಪ್ರಾದುರ್ಭಾವ ಆಗ್ತಾನೆ ಕ್ಷೀರಸಾಗರದಿಂದ ಮೇಲೆದ್ದು ಬರ್ತಾನೆ ಆಗ ಧನ್ವಂತ್ರಿ ರೂಪಿ ಪರಮಾತ್ಮನ ಕಣ್ಣಿನಿಂದ ಆನಂದಾಶ್ರಗಳು ಉದುರಿ ಆ ಅಮೃತ ಕಲಶದಲ್ಲಿ ಆ ನೇತ್ರಬಿಂದುಗಳಿಂದ ತುಳಸಿ ಉದ್ಭವಿಸಲು ಆ ತುಳಸಿಯೇ ಜಾಂಬವತಿ ಸಾಂಬ ಸುಮಿತ್ರ ಪುರ್ಜಿತ ಶುಚಿತ ಸತ್ರಾಜಿತ ವಿಜಯ ಪಿತೃಕ್ಷೇಮ ವಸುಮಾನ ದ್ರಾವಿಡ ಕ್ರಮ ಹೀಗೆ ಹತ್ತು ಮಂದಿ ಪುತ್ರರು ಮತ್ತು ಒಬ್ಬ ಕನೆಯು ಶ್ರೀಕೃಷ್ಣನಿಂದ ಜಾಂಬುವತಿಯಲ್ಲಿ ಹುಟ್ಟಿದರು ಷಣ್ಮಿಷಿಯರಲ್ಲಿ ಜಾಂಬವತಿಯೇ ಅತ್ಯಂತ ಶ್ರೇಷ್ಠಳು ಅವಳಲ್ಲಿ ಲಕ್ಷ್ಮೀ ಅವೇಶ ಇನ್ನು ಕಾಳಿಂದಿದೇವಿ ಪೂರ್ವದಲ್ಲಿ ವಿವಸ್ವಾನ್ ನಾಮಕ ಸೂರ್ಯನ ಪುತ್ರೆ ಯಮುನಾ ದೇವಿಯ ತಂಗಿಯಾಗಿ ಅವತಾರವನ್ನು ಮಾಡಿರ್ತಾಳೆ ಶ್ರೀಕೃಷ್ಣನ ಪತ್ನಿ ಆಗಬೇಕು ಅಂತ ಮಹತ್ವಾಕಾಂಕ್ಷೆಯಿಂದ ಇಂದ್ರಿಯ ನಿಗ್ರಹವನ್ನು ಸಾಧಿಸಿ ಭಗವಂತನ ಸ್ಮರಣೆಯಲ್ಲೇ ಗೌರವಾಗಿರ್ತಕ್ಕಂಥ ತಪಾಶ್ಚರ್ಯೆಯನ್ನು ಮಾಡ್ತಾಳೆ ಅವಳ ತಪಸ್ಸಿಗೆ ಮೆಚ್ಚಿ ಶ್ರೀಕೃಷ್ಣ ಪರಮಾತ್ಮ ದೇವಿಯನ ವರಿಸಿದ ನಂತರ ನೀಲಾದೇವಿ ಪೂರ್ವದಲ್ಲಿ ಕವ್ಯ ಅನ್ನೋ ದೇವತೆ ಪುತ್ರಿ ಕೌಮಾರ ಅವಸ್ಥೆಯಲ್ಲಿರಬೇಕಾದ್ರೆ ಶ್ರೀಕೃಷ್ಣನೇ ತನ್ನ ಪತಿ ಆಗಬೇಕು ಅಂತ ಶೇಷ ಪರ್ವತದಲ್ಲಿ ಘೋರ ತಪಾಶ್ಚರ್ಯೆಯನ್ನು ಮಾಡ್ತಾಳೆ ಭಗವಂತ ಆಕೆಯ ತಪಸ್ಸಿಗೆ ಮೆಚ್ಚಿ ತಥಾಸ್ತು ಅಂತ ವರವನ್ನು ಅನುಗ್ರಹಿಸಿರ್ತಾನೆ ದ್ವಾಪರ ಯುಗದಲ್ಲಿ ನಂದಗೋಪಾಲ್ನ ಪಾಲಕನಾಗಿರ್ತಕ್ಕಂಥ ಕುಂಭಕನಲ್ಲಿ ನೀಲ ಅನ್ನ ಹೆಸರಿನಿಂದ ಅವತಾರವನ್ನು ಮಾಡ್ತಾಳೆ ಕೋಸಲ ರಾಜನಾಗಿರ್ತಕ್ಕಂಥ ನಗ್ನಜಿತ್ ರಾಜ ಆ ನೀಲಾದೇವಿಯ ಸ್ವಯಂವರವನ್ನು ಏರ್ಪಡಿಸಿರ್ತಾನೆ ರುದ್ರದೇವರಿಂದ ಹೊರಪಡೆದ ಏಳು ಮಂದಿ ದೈತ್ಯರು ಮಧೋನ್ಮತ್ತರಾಗಿರ್ತಕ್ಕಂಥ ಗೂಳಿಗಳ ರೂಪದಲ್ಲಿ ಸಜ್ಜನರಿಗೆ ಪೀಡೆಯನ್ನು ಕೊಡ್ತಾ ಇರ್ತಾರೆ ನಗ್ನಜಿತ್ ರಾಜ ಆ ಏಳು ಬಲಯುಕ್ತವಾಗಿರ್ತಕ್ಕಂಥ ಯಾರು ಬಂಧಿಸ್ತಾರೋ ಅಂತಹ ಮಹಾಪುರುಷನಿಗೆ ನೀಲಾದೇವಿಯನ್ನು ಕೊಟ್ಟು ವಿವಾಹ ಮಾಡ್ತೀನಿ ಅಂತ ಸ್ವಯಂವರದಲ್ಲಿ ಪಣವನ್ನು ಇಡ್ತಾನೆ ಸಮಸ್ತ ವೀರಾದಿವೀರಾಗಿರ್ತಕ್ಕಂಥ ರಾಜರು ನೀಲಾದೇವಿಯ ರೂಪ ಲಾವಣ್ಯಗಳಿಗೆ ಮೋಹಿತರಾಗಿ ಗೂಳಿಗಳನ್ನು ಬಂಧನ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಅಶಕ್ತರಾಗಿ ಸೋತಿ ಹಿಂತಿರುಗಿ ಹೋಗ್ತಾರೆ ಆಗ ಎದುಕೊಲತನಾಗಿರ್ತಕ್ಕಂಥ ಶ್ರೀಕೃಷ್ಣ ಲೀಲಾಜಾರವಾಗಿ ಆ ಏಳು ಗೂಳಿಗಳನ್ನು ಏಕಕಾಲದಲ್ಲಿ ಹಿಡಿದು ಮೂಗುದಾರಗಳಿಂದ ಬಂಧನ ಮಾಡ್ತಾನೆ ಕೊನೆಗೆ ನೀಲಾದೇವಿಯನ್ನು ವಿವಾಹ ಆಗ್ತಾನೆ ಭದ್ರಾದೇವಿ ಕೇಕೆಯ ದೇಶಕ್ಕೆ ಅಧಿಪತಿಯಾಗಿರ್ತಕ್ಕಂಥ ದುಷಕೇತುವಿನ ಪುತ್ರಿ ಶ್ರೀಕೃಷ್ಣನ ಸೋದರೆಯ ಸೋದರತ್ತೆಯಾದ ಶ್ರುತಕೀರ್ತಿನೇ ಇವಳ ತಾಯಿ ಶ್ರೀಕೃಷ್ಣನನ್ನು ವರಿಸಿ ಷಣ್ಮಿಷ್ಯರಲ್ಲಿ ಒಬ್ಬಳಾಗ್ತಾಳೆ ಸಖವಿಂದ ಅಥವಾ ಮಿತ್ರವೃಂದ ಈ ಮಿತ್ ಪೂರ್ವದಲ್ಲಿ ಅಗ್ನಿಷ್ಠಾತನ ರಾಜನ ಪುತ್ರಿ ಕೇವಲ ಮಾತೃಭಾವದ ರೂಪದ ಭಕ್ತಿಯಿಂದ ಪರಮಾತ್ಮನ ಪ್ರಾಪ್ತಿಗಾಗಿ ಸದಾ ಪುರಾಣ ಶ್ರವಣ ಧ್ಯಾನ ವ್ರತಾಚರಣೆ ತಪಸ್ಸು ಇತ್ಯಾದಿ ಸತ್ಕರ್ಮಗಳಲ್ಲೇ ತನ್ನನ್ನು ತಾನು ತೊಡಗಿಸ್ಕೊಂಡು ಅದರಲ್ಲೇ ನಿರತಳಾಗಿರ್ತಾಳೆ ಅದೇ ರೀತಿಯಾಗಿ ದೇಗ ತ್ಯಾಗವನ್ನು ಮಾಡ್ತಾಳೆ ಮಿತ್ರಭಾವದಿಂದ ಕೃಷ್ಣನನ್ನು ಭಜಿಸಿದ ಕಾರಣದಿಂದ ಅವಳಿಗೆ ಮಿತ್ರವೃಂದ ಅಂತ ಹೆಸರು ಬಂತು ದ್ವಾಪರದಲ್ಲಿ ಅವಂತಿ ದೇಶದ ಜಯತ್ಸೇನ ರಾಜನಿಂದ ರಾಜಾದಿದೇವಿಯ ಪುತ್ರಿಯಾಗಿ ಅವತಾರ ಮಾಡ್ತಾಳೆ ಆ ರಾಜಾದಿದೇವಿಯು ಕೃಷ್ಣನ ತಂಗಿ ವಸುದೇವನ ಭಗಿನಿಯಾಗಿ ಸಹೋದರಿಯಾಗಿ ಅವರಲ್ಲಿ ಒಬ್ಬಳಾಗಿ ಹುಟ್ಟಿರ್ತಾಳೆ ಶ್ರೀಕೃಷ್ಣನಿಗೆ ಸೋದರತೆ ಪುತ್ರಿ ಆಗಬೇಕು ಶ್ರೀಕೃಷ್ಣ ಮಿತ್ರವೃಂದೆಯನ್ನು ವರಿಸಿ ಅವಳಲ್ಲಿ ಹತ್ತು ಮಕ್ಕಳನ್ನು ಪಡ್ಕೊಂಡ ಅಂತಹ ಜಾಂಬವತ್ಯಾದಿ ಕೃಷ್ಣನ ಷಣ್ಮಹಿಷ್ಯರ ದಿವ್ಯ ಭಕ್ತಿಯಿಂದ ನಮಸ್ಕಾರ ಮಾಡ್ತೀನಿ ಅವರ ಪತಿ ಶ್ರೀಕೃಷ್ಣನ ಸಹಿತರಾಗಿ ನಮ್ಮೆಲ್ಲರ ಹೃದಯಾಕಾಶದಲ್ಲಿ ಬಿಡದೆ ನೆಲೆಸಲಿ ಅಂತ ಸ್ತೋತ್ರ ಮಾಡ್ತಾರೆ ಅಂತಹ ಷಣ್ಮಹಿಷ್ಯರ ದಿವ್ಯ ಪದಾಂಬುಜಗಳಿಗೆ ನಮಿಪೆ ಮಮ ಬರದೆ ನೆಲೆಸಲಿ ಬಿಡದೆ ತಮ್ಮರಸರೊಡಗೂಡಿ